ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಮೊದಲನೇದಾಗಿ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡವನ್ನು ನೋಡಿದ್ದೇವೆ ಎರಡನೇದು ಸೃಷ್ಟಿಖಂಡ ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡ ಮೊದಲನೆಯದು ರುದ್ರ ಸಂಹಿತೆ ಎರಡನೇ ಖಂಡವಾದ ಸತೀಖಂಡದಲ್ಲಿ ಈಗ ಹದಿಮೂರನೇ ಅಧ್ಯಾಯವನ್ನು ನೋಡೋಣ ಓಂ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ತ್ರಯೋದಶೋಧ್ಯಾ ಶ್ರೀ ನಾರದ್ವಾಚ ಬ್ರಹ್ಮನ್ ವಿಧೆ ಮಹಾಪ್ರಾಜ್ಞ ವದನು ವದತಾಂ ವರ ದಕ್ಷೇ ಗೃಹಂಗತಿ ಪ್ರೀತ್ಯ ಕಮಭೂತ್ ತದನಂತರ ನಾರದಮುನಿ ಬ್ರಹ್ಮನನ್ನು ಪ್ರಶ್ನೆ ಮಾಡ್ತಾನೆ ಬ್ರಹ್ಮನ್ ಅಯ್ಯ ವಿಧೇ ವಿಧಿಯೇ ಬ್ರಹ್ಮಣೇ ಮಹಾಪ್ರಜ್ಞ ಮಹಾಪ್ರಜ್ಞನೇ ಮಹಾಬುಮಂತನೇ ಜ್ಞಾನಿಯೇ ವದತಾಂ ವರ ಹೇಳುವವರಲ್ಲಿ ಅತ್ಯಂತ ಶ್ರೇಷ್ಠನಾರದಮುನಿ ಉತ್ತಮ ವಕ್ತಾರನೇ ವಾಗ್ಮೇ ನ ವದ ನಮಗೆ ಹೇಳು ಏನನ್ನು ದಕ್ಷೇ ಗೃಹ ಗತಿ ದಕ್ಷನು ಮನೆಗೆ ಹೋಗಲಾಗಿ ದಕ್ಷನು ತನ್ನ ಮನೆಗೆ ಹೊರಟು ಹೋದ ನಂತರ ಗತೆ ಸತಿ ಕಂ ಅಭೂತ್ मुदेन दय प्रीत अंत ब्रह्म हेतने ब्रह्मोवाच दक्ष प्रजापतिर्ग्वा स्वाश्रम हृष्टमानसगकार बहुधा मानस ममचाज्ञया ब्रह्मन है दक्ष प्रजापति गवाश्रम हृष्टमस दक्ष ब्रह्मनु ದೇವಿಯಿಂದ ವರವನ್ನು ಪಡೆದು ಸಂತೋಷದಿಂದ ತನ್ನ ಆಶ್ರಮಕ್ಕೆ ತೆರಳಿ ಮಾನಸನಾಗಿ ಅತ್ಯಂತ ಸಂತುಷ್ಟ ಹೃದಯ ಉಳ್ಳುವನಾಗಿ ಹರ್ಷಿತ ಮನಸ್ಸು ಉಳ್ಳವನಾಗಿ ಸರ್ಗಂಚಕಾರ ಬಹುಧಾ ಮಾನಸಂ ಮಮಚ ಆಜ್ಞೆ ನನ್ನ ಮಾನಸ ಸರ್ಗವನ್ನು ಮನಸ್ಸಿನಿಂದ ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡಿದ ತಮೃಂಹಿತಮಲೋಕ್ಯ ಪ್ರಜಾ ಸರ್ಗಂ ಪ್ರಜಾಪತಿ ದಕ್ಷೋ ನಿವೇದ ಬ್ರಹ್ಮಣೇ ಪರಮೇಷ್ ಈ ಪರಮೆಷ್ಠಿ ಅಂತೇಳಿದು ಸಣ್ಣ ಟಕಾರ ಅಲ್ಲ ಪರಮೇಷ್ಠಿ ಪರಮ ಇಷ್ಟಿ ಅಲ್ಲ ಇಷ್ಟಿ ಅಂದರೆ ಒಂದು ಯಜ್ಞ ಇಷ್ಟಕಾಮವನ್ನು ಬಯಸಿ ಮಾಡಿರ್ತಕ್ಕಂಥ ಯಜ್ಞ ಆದರೆ ಇಷ್ಠಿ ಅಂದರೆ ಇಷ್ಟಿಯೆಲ್ಲ ಇದು ಪರಮೇಷ್ಠಿ ಅಂತೇಳಿದರೆ ಪರಮೇ ವ್ಯೋಮ್ನಿ ಚಿದಾಕಾಶೇ ಬ್ರಹ್ಮಪದೇ ವಾತಿ ಇತಿ ಪರಮೇಷ್ಠಿ ಅಂದರೆ ಪರಮವ್ಯೋಮದಲ್ಲಿ ಪರಮಾಕಾಶದಲ್ಲಿ ಚಿದಾಕಾಶದಲ್ಲಿ ಅಥವಾ ಬ್ರಹ್ಮಪದದಲ್ಲಿ ಬ್ರಹ್ಮಲೋಕದಲ್ಲಿ ತಿಷ್ಠತಿ ನಿಲ್ಲುತ್ತಾನೆ ನೆಲೆ ನಿಂತವಾ ಪರಮೇಷ್ಠಿ ಪರಮೇಷ್ಠಿನ್ ಶಬ್ದ ಅದು ನಕಾರ ಅಂತ ಹಾಗೆ ಬ್ರಹ್ಮನಿಗೆ ಆ ರೀತಿ ಬಂದಿರತಕ್ಕಂಥದ್ದು ಮಹಾಪ್ರಾಣ ಠ ಹೀಗೆ ಅಂತಹ ಪರಮೇಷ್ಠಿ ಆದಂಥ ಬ್ರಹ್ಮನಿಗೆ ದಕ್ಷನು ನಿವೇದಿಸ್ತಾನೆ ನಿವೇದಯಾಮ ಸ ಏನನ್ನು ತಮ್ ತಮ ಅಬೃಹಿ ತಮ್ ಅಬ ಅಬೃಂಹಿತಮ ಆಲೋಕ್ಯ ಅಂದರೆ ಪ್ರಜಾಸರ್ಗಂ ಪ್ರಜಾಪತಿ ಸೃಷ್ಟಿಸಿದ ಪ್ರಜೆಗಳೆಲ್ಲ ಹಾಗೆ ಇದು ಮಾನಸ ಸೃಷ್ಟಿ ಇದು ಅಂದರೆ ಮನಸ್ಸಂಕಲ್ಪ ಮಾತ್ರ ಸೃಷ್ಟಿ ಮಾಡಿದ್ದು ದಕ್ಷ ಮನಸ್ಸಿನಲ್ಲಿ ಯಾವುಚಿಸಿದೆ ಇಂಥದ್ದು ಸೃಷ್ಟಿಯಾಗಬೇಕು ಅಂತ ಸೃಷ್ಟಿಯಾಯಿತು ಮೈಥುನ ಸೃಷ್ಟಿಯಲ್ಲ ಆಗ ಅಂದರೆ ಸ್ತ್ರೀ ಪುರುಷ ಸಂಯೋಗದಿಂದ ಆದಂಥದ್ದಲ್ಲ ಕೇವಲ ಮನಸ್ಸಿನ ಒಂದು ಸಂಕಲ್ಪದಿಂದ ಆದರೆ ಸೃಷ್ಟಿಸಿದ ಪ್ರಜೆಗಳೆಲ್ಲ ಹಾಗೆಯೇ ಇದ್ವಂತೆ ತಮ್ ಅವ್ ಅಬೃಂಹಿತಮ್ ಆಲೋಕ್ಯ ಅಬೃಂಹಿತಂ ಪ್ರಜಾಸರ್ಗಂ ಆಲೋಕ್ಯ ಈ ಅಬ್ರುಹಿತ ಅಬೃಂಹಿತ ಅಂದ್ರೇನು ಬೃಂಹಿತ ಅಂದರೆ ಬೃಹಣ ಅಂದರೆ ವಿಸ್ತಾರ ಬ್ರಹ್ಮ ಅಂತೇಳಿದರೆ ವಿಸ್ತಾರವಾದದ್ದು ಬ್ರಹ್ಮ ಬೃಹತ್ತಾದ್ದು ವಿಸ್ತಾರವಾದ್ದು ಬೃಂಹಿತ ಅಂದರೆ ವಿಸ್ತರಿತವಾದದ್ದು ಅಬೃಂಹಿತ ಅಂದರೆ ವಿಸ್ತೃತವಲ್ಲದ್ದು ಇನ್ನೂ ಬೆಳಿಲಿಲ್ಲ ಅಂಥೇಳಿ ತಮ್ ಅಬಂ ಅಬೃಂಹಿತಂ ಆಲೋಕ್ಯ ಪ್ರಜಾಸರ್ಗಂ ಪ್ರಜೆಗಳನ್ನು ಸೃಷ್ಟಿ ಮಾಡಿದ ಎಷ್ಟಿತ್ತೋ ಅಷ್ಟೇ ಇತ್ತಂತೆ ಅದಕ್ಕಿಂತ ಮುಂದೆ ಪುನಃ ಪುನಃ ಇವನೇ ಮಾಡಲಿಕ್ಕಾಗ್ತದ ಅವರು ಮುಂದುವರಿಬೇಕು ಅವರು ಮುಂದುವರಿಲಿಲ್ಲ ಅಂದರೆ ಸೃಷ್ಟಿ ಮತ್ತಷ್ಟು ವೃದ್ಧಿ ಆಗಲಿಲ್ಲ ಎಷ್ಟು ಜನಗಳನ್ನು ಸೃಷ್ಟಿಸಿದ್ದಾನೋ ಅಷ್ಟೇ ಜನಗಳಿದ್ದರು ಅದನ್ನು ನೋಡಿ ಪ್ರಜಾಪತಿ ಯಾರು ದಕ್ಷ ಏನು ಮಾಡಿದ ಚತುರ್ಮುಖನಾದ ಬ್ರಹ್ಮನ ಬಳಿಗೆ ಬಂದು ಹೀಗೆ ವಿಜ್ಞಾಪಿಸಿದ ಅವನ ಹತ್ರ ಸಮಸ್ಯೆಯನ್ನು ಈ ರೀತಿಯಾಗಿದೆ ಅಂತೇಳಿ ದಕ್ಷ ಉವಾಚ ಬ್ರಹ್ಮಸ್ತ ಪ್ರಜಾನಥವರ್ಧನ್ ಪ್ರಜಾ ಪ್ರಭೋ ಮಚಾರಿ ಸರ್ವಾ ತಾವತ್ತೋ ಹಿ ಸ್ಥಿರ ಖಲು ಲಕ್ಷಬ್ರಹ್ಮಾನೆ ಪ್ರಜಗಳಿಗೊಡೇನಾದೌ ಬ್ರಹ್ಮಣೇ ಬ್ರಹ್ಮನ್ ತಾತ ಅಪ್ಪನೆ ನಮನಪ್ಪನೂ ಹೌದು ದಕ್ಷ ಪ್ರಜಾಪತಿಯ ಪ್ರಜಾನಥನು ಹೌದು ಪ್ರಜಾನಥ ಪ್ರಜಾ ಪ್ರಭೋ ಪ್ರಭು ಎ ಲೋಕಗಲ್ಡೇನೆ ಪ್ರಜಾ ನ ಮಯಾ ವಿಚಾರಿತಾಹ ನಾನು ಮಾಡಿದಂಥ ಈ ಪ್ರಜೆಗಳ ಸೃಷ್ಟಿ ಬೆಳೆಯುತ್ತಲೇ ಇಲ್ಲವಲ್ಲ ತಾವತ್ಯ ಹಿ ಸ್ಥಿತ್ತ ಖಲ್ಲ ಅಷ್ಟೇ ಇದೆ ತಾವತ್ಯ ತಾವತಿ ಇವ ಅಷ್ಟೇ ನಾನೆಷ್ಟು ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದೇನೋ ಪ್ರಜಾ ಏನತಕ್ಕಂಥ ಸ್ತ್ರೀಲಿಂಗಶಬ್ಧ ಬಹುವಚನ ತಾವತ್ಯ ಅಂತೇಳಿ ಆಗ್ತದೆ ತಾವತಿ ತಾವತ್ಯವು ತಾವತ್ಯ ಪ್ರಜಾ ಪ್ರಜೆ ಪ್ರಜಾ ಶಾಲಶಾಲೆ ಶಾಲ ಆಕಾರ ಅಂತ ಸ್ತ್ರೀಲಿಂಗಶ ನಾನೆಷ್ಟು ಪ್ರಜೆಗಳನ್ನು ಸೃಷ್ಟಿಸಿದ್ದೇನೋ ಅಷ್ಟೇ ಪ್ರಜೆಗಳಿದ್ದರೆ ಒಂದು ಹೆಚ್ಚಾಗಲಿಲ್ಲ ಈ ರೀತಿಯಾದರೆ ಸೃಷ್ಟಿ ಹೇಗೆ ಬೆಳೀತದೆ ಅಂಥೇಳಿ ಬ್ರಹ್ಮನ ತನ್ನ ನಿವೇದಿಸಿಕೊಳ್ತಾನೆ ಕಿಂಕರೋಮಿ ಪ್ರಜಾನಾಥ ವರ್ಧೇಯುಃ ಕಥಮಾತ್ಮನ ತದುಪಾಯ ಸಮಾಚಕ್ಷ ಪ್ರಜಾ ಕುರ್ಯಾಂ ನ ಸಂಶಯ ಓ ಬ್ರಹ್ಮನೇ ಪ್ರಜಾನಾಥನೇ ಕಂಕರೋಮಿ ಕಥಮ ಆತ್ಮನಾ ವರ್ಧೇಯು ನನ್ನಿಂದ ಹೇಗೆ ಇನ್ನಷ್ಟು ಸೃಷ್ಟಿ ಮಾಡಲಿ ಹೆಚ್ಚು ಮಾಡಲಿ ಈ ಸೃಷ್ಟಿಯನ್ನು ಏನು ಮಾಡಲಿ ನಾನು ಹಿಂಗೆ ಕರೋಮಿ ತದ ಉಪಾಯಂ ಸಮಾಚಕ್ಷ್ವ ಆ ಉಪಾಯವನ್ನ ನನಗೆ ಹೇಳು ಚೆನ್ನಾಗಿ ಹೇಳು ಸಮ ಸಮ್ಯಕ್ ಆಚಕ್ಷ ಪ್ರಜಾ ಕುರಿಯಾಂ ನ ಸಂಶಯ ಯಾಕಂದರೆ ಸೃಷ್ಟಿ ವರ್ಧನೆ ಆಗಲೇಬೇಕು ಪ್ರಜೆಗಳಿಗನ್ನಷ್ಟು ಸೃಷ್ಟಿ ಆಗಬೇಕು ಸಂಶಯವಿಲ್ಲ ಆದರೆ ಅದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದ್ದಷ್ಟೇ ಇದೆ ದಯವಿಟ್ಟು ಆ ಉಪಾಯವನ್ನು ನನಗೆ ಹೇಳು ಅಂತೇಳಿ ಬ್ರಹ್ಮ ಬ್ರಹ್ಮನಲ್ಲಿ ಕೇಳ್ತಾನೆ ದಕ್ಷ ಅದರಂತೆ ನಾನು ಅವಶ್ಯವಾಗಿಯೂ ಮಾಡ್ತೇನೆ ಪ್ರಜಾ ಕುರಿಯಾಮ ನೀನು ಹೇಗೆ ಹೇಳ್ತೀನಿ ಹಾಗೆ ನಾನು ಮಾಡ್ತೇನೆ ಸಂಶಯವಿಲ್ಲ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ದಕ್ಷ ಪ್ರಜಾಪತಿ ತಾತ ಶೃಣು ವಚಃ ತತ್ಕುರುಷು ಸುರಶ್ರೇಷ್ಠ ಶಿವಸ್ತೆ ಶಂಕರಿಷ್ಯತಿ ಬ್ರಹ್ಮ ಹೇಳ್ತಾನೆ ಆಗ ದಕ್ಷ ಪ್ರಜಾಪತಿ ತಾತ ಮಗನೇ ಶೃಣು ಮೇಮ ಪರಮಂ ವಚ ನಾನು ಹೇಳುವ ಈ ಶ್ರೇಷ್ಠವಾದ ಹಿತಕರವಾದಂಥ ಮಾತನ್ನು ಕೇಳು ತತ್ಕುರು ಸುರಶ್ರೇಷ್ಠ ದೇವತೆಗಳ ಶ್ರೇಷ್ಠನಾದವೇ ತತ್ ಅದನ್ನು ಮಾಡು ಶಿವಸ್ತೇ ಶಂಕರಿಷ್ಯತಿ ತೇ ತುಭ್ಯಂ ನಿನಗೆ ಶಿವ ಶಂಕರಿಷ್ಯತಿ ಕಲ್ಯಾಣವನ್ನು ಶುಭವನ್ನು ಮಂಗಲವನ್ನುಂಟು ಮಾಡ್ತಾನೆ ಶಂಕರ ಅಂದರೆ ಶಂಕರ ಶುಭವನ್ನು ಮಾಡುವಂಥವನು ಶುಭ ಶಂತ್ರ ने नहीं। नहीं हे न कलमता शिवन परशिवन भगवंत अंत हेतने नान हेते कं यहाँचनसंगसुता रम्या प्रजापति असीक्नी पत्नी प्रदेश प्रतिगृह्यता या चजन पंच अंगसुता पंचजनने मुनि अथवा ವೀರಣ ಎನ್ನತಕ್ಕಂಥ ಮುನಿಗೆ ಅಸಿಕ್ನಿ ಎಂಬ ಸುಂದರಿಯವಾದ ಪುತ್ರಿ ಇದ್ದಾಳೆ ಅಸಿಕ್ನಿ ನಾಮ ಇದ್ದಾಳೆ ಅವಳನ್ನು ಎಲೆ ದಕ್ಷನೇ ಪ್ರಜಾಪತಿಯೇ ಆ ಹಸಿಕ್ನಿಯನ್ನು ನೀನು ಪತ್ನಿಯನ್ನಾಗಿ ಪರಿಗ್ರಹಿಸು ಅಂಥೇಳಿ ಬ್ರಹ್ಮ ದಕ್ಷಬ್ರಹ್ಮನಿಗೆ ಹೇಳ್ತಾನೆ ಅಸಿಕ್ನಿ ಅಂಥೇಳಿ ಹೇಳಿದರೆ ನ ಸೀತಾ ನ ಅಸಿಕ್ನಿ ಅಂತ ಹೇಳಿದರೆ ಬಿಳಿ ಕೂದಲು ಅಂಥೇಳಿ ನ ಸಿತ ಶುಕ್ಲಕೇಶ ಕಪ್ಪಗಿನ ಕೂದಲಿನವಳು ಅಲ್ಲ ಬಿಳಿ ಕೂದಲಿನವಳು ಬಹುಶಃ ಈಗ ಫಾರಿನ್ ಅವರು ಉತ್ಪತ್ತಿ ಆದ ಹಾಗೆ ವಿಧಿ ಬಹುಶಃ ವಿಧಿ ಆ ರೀತಿಯಾಗಿ ಅಸಿಕ್ನಿ ಅವಳನ್ನು ನೀನು ಪರಿಗ್ರಹಿಸಬೇಕು ಪತ್ನಿಯಾಗಿ ಅಂತೇಳಿ ಹೇಳ್ತಾಳೆ ಹೇಳ್ತಾನೆ ಬ್ರಹ್ಮ ವಾಮವ್ ವಾಮವ್ಯಯ ವಾಮವ್ಯ वाय वायधर्मस्व प्रजागन वम व्यवायधर्म प्रजासर्गम इमंपुन तुधायाच कामिन्यां भूरिषो भाविष्यसी अंत मत हेल्ता ब्रह्म ಮೈಥುನ ಧರ್ಮದಿಂದ ಅಂಥೇಳಿ ಪ್ರಜಾಸರ್ಗವನ್ನು ಮಾಡು ಬಳಿಕ ನೀನು ಆ ನಿನ್ನ ಪತ್ನಿಯಲ್ಲಿ ಆ ಮೈತುನ ಮೈಥುನ ಧರ್ಮದಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡು ಇದೇ ಕ್ರಮದಿಂದ ಮುಂದೆ ಸೃಷ್ಟಿ ಬೆಳೀತದೆ ತದ್ವಿಧಾಯಾಂಚ ಕಾಮಿನ್ಯಂ ಭೂರಿಷ ಭಾವೈಷ್ಯಸಿ ಬೇಕಾದಷ್ಟು ಭೂರಿಷ ಸಾಕಷ್ಟು ಪ್ರಜಾಸರ್ಗ ಆಗ್ತದೆ ಅಂಥೇಳಿ ಹೇಳ್ತಾನೆ ಅದರಲ್ಲಿ ವಾಮ್ಯಯಾಯ ಧರ್ಮ ತ್ವೀ ವ್ಯವ ವ್ಯಯ ವ್ಯವಾಯ ಅಂತ ಹೇಳಿದರೆ ವಿಶೇಷೇಣ ಅವಾಯನ ಅಧಃ ಸಂಶ್ಲೇಷಣ ಅಂದರೆ ಮೈಥುನ ಅಂಥೇಳಿ ಅರ್ಥ ವ್ಯವ್ಯವಾಯ ಅಂತ ಹೇಳಿದರೆ ವಾಮವ್ಯವಾಯ ಧರ್ಮ ವಾಮ ಅಂದರೆ ಪತ್ನಿ ವಾಮ ಅಂದರೆ ಅರ್ಧಾಂಗಿ ಅಂಥೇಳಿ ಎಡಭಾಗದಲ್ಲಿರುವವಳು ಅಂಥೇಳಿ ಅರ್ಧ ಭಾಗ ವಾಮ ವ್ಯವಾಯ ಧರ್ಮ ಅಂದರೆ ಪತ್ನಿ ಮೈಥುನ ಧರ್ಮದಿಂದ ಪ್ರಜಾಸರ್ಗಂ ಇಮಂ ಪುನಃ ಪ್ರಜಾಸರ್ಗವನ್ನು ಮಾಡು ಅಂಥೇಳಿ ಬ್ರಹ್ಮ ಉಪದೇಶ ಮಾಡ್ತಾನೆ ವಾಮ ಅಂದರೆ ಪತ್ನಿ ವಾಮ ಅಂತೇಳಿ ವಾಮಾಂಗಿ ಅಂಥೇಳಿದರೆ ಆಮೇಲೆ ಅವ ವ್ಯವಾಯ ಧರ್ಮ ವ್ಯವಾಯ ಅಂತೇಳಿದರೆ ಮೈಥುನ ಮೈಥುನುಧರ್ಮದ ಪ್ರಕಾರ ಮಾಡುದು ನಿನ್ನ ಇದು ಸೃಷ್ಟಿ ವೃದ್ಧಿಯಾಗ್ತದೆ ಅಂತೇಳಿ ಬ್ರಹ್ಮನಿಗೆ ಬ್ರಹ್ಮ ಉಪದೇಶ ಮಾಡ್ತಾನೆ ದಕ್ಷಿಣಿಗೆ ಬ್ರಹ್ಮೋವಾ ತಮತ್ಪಾದಿ ಪ್ರಜಾ ಮೈಥುನಧರ್ಮ ತತಃ ಸಮುತ್ಪಾದಿ ಪ್ರಜಾ ಮೈಥುನಧರ್ಮತಃ ಉಪಯೇ ಮೇ ವೀರಣನ್ ಮೇ ಸುತ ಬ್ರಹ್ಮ ಹೇಳ್ತಾನೆ ತತಃ ಸಮುತ್ಪಾದು ಪ್ರಜಾ ಮೈಥುನ ಧರ್ಮತಃ ಎಲೆ ಆರದನೆ ಆಮೇಲೆ ದಕ್ಷನು ಮೈಥುನ ಧರ್ಮದಿಂದ ಪ್ರಜೆಗಳನ್ನು ಸೃಷ್ಟಿಸಲಿಕ್ಕೆ ಆರಂಭಿಸಿದ ಉಪಯೇ ಮೇ ತೊಡಗಿದ ಮೇ ಸುತ ತತಃ ಅಂದರೆ ನನ್ನ ಆಜ್ಞೆಯಂತೆ ಮೇ ಅಂದರೆ ನನ್ನ ಮಮ ಮಮ ಮೇ ಅಂಥೇಳಿ ನನ್ನ ಆಜ್ಞೆಯಂತೆ ವೀರಣ ಮುನಿಯ ಸುತೆಯಾದಂತಹ ವೀರಣಸ್ಯ ನಿದೇಶಾಂ ಮೇ ಮಮ ನಿದೇಶಾತ್ ಅಥವಾ ನಿರ್ದೇಶಾತ್ ನನ್ನ ನಿರ್ದೇಶನದಂತೆ ಆದೇಶದಂತೆ ನಿದೇಶದಂತೆ ವೀರಣಸ ಸುತಾಂ ತಳಿಕ ವೀರಣ ಮುನಿಯ ಅಥವಾ ಪಂಚಜನ ಎನ್ನತಕ್ಕಂಥ ಮುನಿಯ ಅವನಿಗೆ ಎರಡು ಹೆಸರು ಸುತೆ ಮಗಳಾದಂತಹ ಅಸಿಕ್ನಿ ಆ ಅಸಿಕ್ನಿಯಲ್ಲಿ ಅವಳು ಅಸಿಕ್ನಿಯನ್ನು ಮದುವೆ ಆಗ್ತಾನೆ ಅವಳು ಮೈತ್ರಿ ಧರ್ಮದಿಂದ ಸೃಷ್ಟಿಯನ್ನು ಮಾಡಲಿಕ್ಕೆ ಆರಂಭಿಸ್ತಾನೆ ಅಥ ತಸ್ಯಾಂ ಸ್ವಪತ್ನಿಯಾಂಚ ವೀರಿಣ್ಯಾನ್ ಹಾಗಾಗಿ ವೀರಿಣಿ ಅಸಿಕ್ನಿಗೆ ಇನ್ನೊಂದು ಹೆಸರು ವೀರಿಣೀ ಅಂತೇಳಿ ಯಾಕೆ ವೀರಣಸ್ಯ ಅಪತ್ಯ ಸ್ತ್ರೀ ವೀರಿಣೀ ಅಂತೇಳಿ ಬಂತು ವೀರಣನ ಮಗಳು ಅಥ ತಸ ಸ್ವತ್ನಿಯಂಚ ವೀರಿಣ್ಯಾಂ ಸ ಪ್ರಜಾಪತಿ ಹರಿಯಶ್ವ ಸಂಜ್ಞಾನಯುತ ದಕ್ಷ ಪುತ್ರಾನ್ ಅಜೀಜನತ್ ಬಳಿಕ ಅನ್ನ ಹೆಂಡತಿಯಾದ ವೀರಿಣಿಯಲ್ಲಿ ವೀರಣಿ ವೀರಿಣಿ ಎಲ್ಲಿ ದಕ್ಷನು ಹರಿಯಶ್ವರು ಅಂತ ಹೇಳಿ ಹೆಸರುಳ್ಳಂತಹ ಹತ್ತು ಸಾವಿರ ಉತ್ಪಾದನೆ ಮಾಡಿದ ಅಥ ತಸ ಸ್ವಪತ್ನಿಯಂಚ ವೀರಿಣ್ಯಾಂಚ ವೀರಿಣ್ಯಾಂ ಸಹ ಪ್ರಜಾಪತಿ ಹರಿಯಶ್ವಸಂಜ್ಞಾನಯುತ ಹರಿಯಶ್ವ ಎನ್ನುವ ಹೆಸರು ಹರಿಯೇಶ್ವರು ಎನ್ನುತಕ್ಕಂಥವ್ರನ್ನು ದಕ್ಷ ಪುತ್ರಾಂ ಅಜೀಜನತ್ ಹತ್ತು ಸಾವಿರ ಮಂದಿಯನ್ನು ಅಪೃಥಕ್ ಧರ್ಮಶೀಲಾಸ್ತೆ ಸರ್ವ ಆಸನ್ಸುತಾ ಮುನೇ ಪಿತೃಭಕ್ತಿರಥಾನಿತ್ಯಂ ವೇದ ಮಾರ್ಗಪರಾಯಣಾ ಅವರು ಹೇಗಿದ್ದರು ಆ ದಕ್ಷಪುತ್ರಲ್ಲರೂ ಒಂದೇ ವಿಧವಾದ ಧರ್ಮ ಅಪೃಥಕ್ ಧರ್ಮಶೀಲ ಪೃಥಕ್ ಪೃಥಕ್ ಅಂದರೆ ಪ್ರತ್ಯೇಕ ಪ್ರತ್ಯೇಕವಾದ ಧರ್ಮ ಒಬ್ಬೊಬ್ಬರಿಗೆ ಒಂದೊಂದು ಗುಣ ಅಂತೇಳಿ ಒಂದೊಂದು ಧರ್ಮ ಆ ರೀತಿ ಇರಲಿಲ್ಲ ಅವರು ಆ ದಕ್ಷಪುತ್ರಲ್ಲರೂ ಧರ್ಮ ಧರ್ಮಶೀಲಾ ಒಂದೇ ವಿಧವಾದ ಧರ್ಮ ಮತ್ತು ಶೀಲವುಳ್ಳವರಾಗಿ ಸರ್ವೇ ಆಸನ್ ಸರ್ವ ಆಸನ್ ಅಂದರೆ ಅಲ್ಲಿ ಮುಂದೆ ಆ ಎನ್ನತಕ್ಕಂಥ ಸ್ವರ ಅಕ್ಷರ ಬಂದ ಕಾರಣ ಸರ್ವೇ ಅನ್ನತಕ್ಕಂಥದ್ದು ಸರ್ವ ಅಂತೇಳಿ ಏಕಾರ ಲೋಪಾಯಿತು ಸರ್ವೇ ಆಸನ್ ಸುತಾಹ ಮುನೇ ಅಲ್ಲಿ ಮುನೇ ಅಲ್ಲಿ ಸುತಾಹ ಅನ್ನತಕ್ಕಂಥದ್ದಲ್ಲಿ ವಿಸರ್ಗ ಕೂಡ ಲೋಪ ಆಗಿದೆ ಆ ಮಕ್ಕಳು ಅಲ್ಲೇ ಮುನಿಯೇ ನಾರದ ಮುನಿಯೇ ಒಂದೇ ರೀತಿಯ ಧರ್ಮಶೀಲವುಳ್ಳವರಾಗಿದ್ದರು ಎಂಥವರು ಪಿತೃಭಕ್ತಿರಥಾ ನಿತ್ಯಂ ವೇದಮಾರ್ಗ ಪರಾಯಣ ತಂದೆಯಲ್ಲಿ ಶ್ರದ್ಧಾಭಕ್ತಿಯುಳ್ಳವರಾಗಿಯೂ ಸದಾ ವೇದೋಕ್ತ ಮಾರ್ಗದಲ್ಲಿ ವೇದೋಕ್ತ ಕರ್ಮಗಳನ್ನು ಆಚರಿಸಿದ ನಡೀತಾ ಇರತಕ್ಕಂಥವರು ವೇದ ಪರಾಯಣರು ಆಗಿದ್ದರು ಪರಾಯಣ ಅಯನ ಅಂದರೆ ದಾರಿ ವೇದ ಮಾರ್ಗದಲ್ಲಿ ವೇದದ ದಾರಿಯಲ್ಲಿ ನಡೀತಾ ಇರತಕ್ಕಂಥವರಾಗಿದ್ದರು ಪರ ಅಂದರೆ ಅಯನ ಪರ ಅಯನ ಪರಾಯಣ ರಕಾರ ರೇಫ ಬಂದ ಕಾರಣದಲ್ಲಿ ನಕಾರಕ್ಕೆ ನಕಾರ ಬಂತು ಕರ್ನಾಟಕ ಅಂತ ಹೇಳಿದ ಈಗ ನಾವು ತಪ್ಪು ಪ್ರಯೋಗ ಮಾಡ್ತಾಯಿದ್ದೀವಿ ಕರ್ನಾಟಕ ಅಂಥೇಳಿ ಅಲ್ಲಿ ರಕಾರ ಬರುವಾಗ ಅದು ರೇಫ ಪ್ರಯೋಗದಿಂದ ನಕಾರ ಇದ್ದದ್ದು ಣಕಾರ ಆಗ್ತದೆ ಹಾಗೆ ಕೆಲವು ಕಡೆ ಸಕಾರ ಇದ್ದದ್ದು ಷಕಾರ ಆಗ್ತದೆ ಆ ರೀತಿ ರೇಫ ಬಂದಾಗ ಹೀಗೆ ಮುಂದೇನಾಯಿತು ಪಿತೃಪೋಕ್ತಃ ಪ್ರಜಾಸರ್ಗಕರಣಾಥಂ ಯರ್ದಿಶಂ ಪ್ರತೀಚನ ತಪಸೆ ತಾತಸವೇ ದಾಕ್ಷಾಯಣ ಸುತ ಪಿತೃ ಪ್ರೋಕ್ತಃ ಪ್ರಜಾಸರ್ಗಕರಣಾಥ ಯುಃಂ ದಕ್ಷನು ಆ ಪುತ್ರ ಕುರಿತು ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅಂತೇಳಿ ಆಜ್ಞಾಪಿಸಿದ ಹಾಗೆ ತಂದೆಯಿಂದ ಹೇಳಲ್ಪಟ್ಟಂತಹ ಆಜ್ಞಾಪಿಸಲ್ಪಟ್ಟಂತಹ ಇವರು ಯಾರು ಹರಿಯೇಶ್ವರು ಅದಕ್ಕಾಗಿ ತಪಸ್ಸನ್ನು ಆಚರಿಸಲಿಕ್ಕೆ ಪಶ್ಚಿಮ ದಿಕ್ಕನ್ನು ಕುರಿತು ತೆರಳುತ್ತಾರೆ ಪ್ರಜಾಸೃಷ್ಟಿಗಾಗಿ ಯಯುರ್ ದಿಶಂ ಪ್ರತೀಚಿಂ ಪ್ರತೀಚಿ ದಿಶಂ ಯಯುಃ ಅಂದರೆ ಯಾತಿ ಅಂದರೆ ಹೋಗುತ್ತಾನೆ ಯಾತಿ ಯತಃ ಯಂತಿ ಅಂತೇಳಿ ಲಟ್ಲಕಾರ ವರ್ತಮಾನ ಕಾಲದಲ್ಲಿ ಬರುವಂಥದ್ದು ಇದು ಯಯುಃ ಅಂದರೆ ಹೋದರು ಅಂತೇಳಿ ಜಗ್ಮತು ಜಗ್ಮುಹು ಅಂತೇಳಿ ಜಗಾಮ ಜಗ್ಮತು ಜಗ್ಮುಹು ಅಂತ ಲಿಟ್ಲಕಾರದಲ್ಲಿ ಬರ್ತದೆ ಹೋದರು ಅಂತೇಳಿ ಹಾಗೆ ಇಲ್ಲಿ ಅದು ಬೇರೆ ಗಚ್ಚ ಗಮ್ದಾತುವಿನದ್ದು ಇದು ಯಾತಿ ಅನ್ನತಕ್ಕಂಥದ್ದು ಯಯುಹು ಅಂತೇಳಿ ಆಗ್ತದೆ ಅವರು ತೆರಳಿದರು ಎಲ್ಲಿಗೆ ಪ್ರತಿಚೀಮ್ ದಿಶಮ್ ಪಶ್ಚಿಮ ದಿಕ್ಕನ್ನು ಕುರಿತು ತೆರಳಿದರು ಯಾಕೆ ತಪಸ್ಸೆ ತಪಸ್ಸಿಗಾಗಿ ಸೃಷ್ಟಿಗಾಗಿ ತಪಸ್ಸು ಮಾಡಲಿಕ್ಕೆ ತಾತ ಮಗನೇ ನಾರದನೇ ಅಂತೇಳಿ ನಾರದನಿಗೆ ಹೇಳೋದು ಬ್ರಹ್ಮ ಕಥೆಯನ್ನು ಸರ್ವೇ ದಾಕ್ಷಾಯಣ ಸುತಾಹ ಆ ದಕ್ಷಣ ಸುತ ಮಕ್ಕಳು ಹರಿಯಶ್ವರು ದಾಕ್ಷಾಯನರು. ದಾಕ್ಷಾಯಿಣಿ ಅಂದರೆ ಮಗಳಾಗ್ತಾಳೆ ಇಲ್ಲಿ ದಾಕ್ಷಾಯಣಾ ಅಂದರೆ ಇಲ್ಲಿ ಪುರುಷರು ಮಗಂದರು ಪುತ್ರರು ತತ್ರ ನಾರಾಯಣ ಸರಸ್ತಿರ್ಥಂ ಪರಮಪಾವನ ಸಂಗಮೋ ಯತ್ ಸಂಜಾತೋ ದಿವ್ಯ ಸಮುದ್ರಯೋ ಆ ಪಶ್ಚಿಮ ದಿಕ್ಕಿನಲ್ಲಿ ಏನಿತ್ತು ನಾರಾಯಣ ಸರೋವರ ಇತ್ತು ನಾರಾಯಣಸರ ತೀರಂ ಸರಸ್ತೀರ್ಥಂ ನಾರಾಯಣ ಸರಸ್ಸು ಎನ್ನತಕ್ಕಂತಹ ತೀರ್ಥ ಇತ್ತಲ್ಲಿ ಹ್ಞೂ ಪವಿತ್ರವಾದಂತಹದ್ದು ಅಂತ ತೀರ್ಥ ಅಂತ ಹೇಳಿದರೆ ಪರಮಪಾವನ ಅತ್ಯಂತ ಪರಮಪಾವವಾದ ತೀರ್ಥ ಇತ್ತಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇವರು ಹೋದಂಥ ಕಡೆ ಸಂಗಮೋ ಯತ್ರ ಸಂಜಾತೋ ದಿವ್ಯ ಸಿಂಧು ಸಮುದ್ರಯೋ ಆ ತೀರ್ಥದಲ್ಲಿ ದೇವಗಂಗೆ ದಿವ್ಯ ಸಿಂಧು ಹೇಳಿದ್ದು ಈ ಭೂಮಿಯಲ್ಲಿರುವ ಸಿಂಧು ನದಿಯಲ್ಲ ಅದು ದಿವ್ಯ ಸಿಂಧು ಸಿಂಧು ನದಿ ಅಂತೇಳುವ ಅರ್ಥ ಉಂಟು ಸಾಮಾನ್ಯವಾಗಿ ಸಿಂಧು ಎನ್ನುವಂಥದ್ದು ಒಂದು ಅನ್ವರ್ಥನ ಅದು ಇಟ್ಟಂಥ ಹೆಸರು ಅಂದರೆ ಅಂಕಿತನಾಮೂ ಇದೆ ನದಿಗೆ ಇಟ್ಟದ್ದು ಆದರೆ ಇಲ್ಲಿ ಹೇಳಿದ್ದು ನದಿ ಅಂತ ಹೇಳುವ ಅರ್ಥ ಸಿಂಧು ಅಂತೇಳಿದ್ರಿ ದಿವ್ಯ ಸಿಂಧು ಅಂದರೆ ದಿವ್ಯ ನದಿ ಅಂತೇಳಿ ಯಾವುದದು ದೇವಲೋಕದಿಂದ ಸ್ವರ್ಗಂಗಾ ಅಂತ ಹೇಳ್ತೇವೆ ಗಂಗಾ ನದಿ ದೇವಗಂಗೆ ಮತ್ತು ಸಮುದ್ರಗಳ ಸಂಗಮ ಅಲ್ಲಿ ನಾರಾಯಣತೀರ್ಥ ಎಂತಕ್ಕಂಥದ್ದಿತ್ತು ಅಂತೇಳಿ ಹೇಳ್ತಾರೆ ತದುಪಸ್ಪರ್ಶನಾದೇವ ಪ್ರೋತ್ಪನ್ನಮತೆಯೋ ಆ ಭವನ್ ತದು ತದುಪಸ್ಪರ್ಶನಾದೇವ ಪ್ರೋತ್ಪನ್ನ ಮತಯೋಭವನ್ ಧರ್ಮೇ ಪಾರಮಹಂಸ್ಯೇ ಚ ವಿನಿರ್ಧೂತ ಮಲಾಶಯ ಆತೀರ್ಥ ಜಲವನ್ನು ಸ್ಪರ್ಶ ಮಾಡಿದ ಕೂಡಲೇ ಆ ದಕ್ಷಪುತ್ರರೇನಾದರೂ ಪರಿಶುದ್ಧರಾಗಿ ಧರ್ಮ ಮತ್ತು ಮೋಕ್ಷ ಜ್ಞಾನ ಇವುಗಳಲ್ಲಿ ತುಂಬ ತಿಳಿವಳಿಕೆಯಲ್ಲವರಾದರು ವಿರ್ಧೂತ ಮಲಾಶಯ ಕೆಟ್ಟ ಮನಸ್ಸು ಅದನ್ನು ಕಳೆದುಕೊಂಡವರಾಗಿ ಪರಮಹಂಸ ಧರ್ಮದಲ್ಲಿ ಸ್ಥಿತರಾದರು ಪ್ರಜಾವಿವೃದ್ಧಯೇ ತೇ ವೈ ತೇಪಿರೆ ತತ್ರ ಸಪ್ತಮಃ ದಾಕ್ಷಾಯಣ ದೃಢಾತ್ಮನಃ ಪಿತ್ರಾದೇಶ ಸುಸಂಯುತ ಸುಸಂಯತಾ ಅಂದರೆ ಅಲ್ಲಿ ಆ ದಕ್ಷ ಸುತರು ತಂದೆ ಆಜ್ಞೆಯಂತೆ ಪ್ರಜಾಸೃಷ್ಟಿಯನ್ನು ಬೆಳೆಸಲು ದೃಢವಾದ ನಿಯಮಗಳಿಂದ ತಪಸ್ಸನ್ನು ಆಚರಿಸಿದರು ಪ್ರಜಾವಿವೃದ್ಧಯೇ ತೇ ವೈ ತೇಪಿರೇ ತಪಸ್ಸು ಮಾಡಿದರು ತತ್ರ ಸಪ್ತಮಃ ಆ ಶ್ರೇಷ್ಠರಾದಂಥವರು ದಾಕ್ಷಾಯಣ ದಕ್ಷನ ಪುತ್ರರು ದೃಢಾತ್ಮಾನ ತಮ್ಮ ಆತ್ಮವನ್ನು ನಿಯಂತ್ರಿಸಿ ಪಿತ್ರಾದೇಶಯತಂದೆ ಆದೇಶದಂತೆ ತ್ವಂಚಾ ನಾರದ ಜ್ಞಾತ್ ತಪತ ತಪತ ಸೃಷ್ಟಿಹೇತವೆ ಆಗಮಸ್ತ ಭೂರಿಣಿ ಅಗಮಸ್ತೃರಿಣಿ ಹಾರ್ದಮ ಆಜ್ಞಾ ಮಾ ಪತೆ ಮಾ ಪತಿ ಅಂತೇಳಿದರೆ ರಮಾಪತಿ ಅಂತೇಳಿ ಮಾ ಅಂದರೆ ರಮಾ ಅಮ್ಮ ಅಂದರೆ ಯಾರು ಜಗತ್ತಿನ ಅಮ್ಮ ಅಂತ ಲಕ್ಷ್ಮಿಗೆ ಮಾ ಅಂತೇಳಿ ಹೇಳ್ತಾರೆ ಮಾ ಪ್ರಮ ಈಗ ಬೇರೆ ಬೇರೆ ಬರ್ತದೆ ಮಾತೃಕೆಯರು ಈ ಮಾ ಎನ್ನತಕ್ಕಂತಹ ಮಾತೃಕೆಯ ಪತಿ ಎನ್ನುವ ಇಲ್ಲಿ ಮಾತೃಕೆನ ದೃಷ್ಟಿಯಲ್ಲ ಇಲ್ಲಿ ರಮಾ ಅಂದರೆ ರಮಾ ಲಕ್ಷ್ಮೀ ಮಾ ಮಹಾಪತಿ ಅಷ್ಟ ಮಾತೃಕೆಯರು ಅಂತೇಳಿ ಬೇರೆ ಇದೆ ಇಲ್ಲಿ ರಮಾಪತಿ ಅಂತಹ ಶ್ರೀಹರಿಯ ಆಜ್ಞೆಯಂತೆ ಅಂದರೆ ಎಲೈ ನಾರದನೇ ತ್ವಂಚ ತಾನ್ ನಾರದ ಜ್ಞಾತ್ವ ದಕ್ಷ ಸುತ್ತಲೂ ಸೃಷ್ಟಿಯಾಗಿ ತಪಸ್ಸನ್ನು ಆಚರಿಸುತ್ತಿರುವುದನ್ನು ಕೇಳಿ ನೀನು ಹರಿಯ ಆಜ್ಞೆಯಂತೆ ಅವರ ಬಳಿಗೆ ಹೋದೆ ಅಲ್ವಾ ಹರಿ ಆಜ್ಞೆ ಮಾಡಿದ್ದೆ ನಿನ್ನೂ ಅವರತ್ರ ಹೋಗಲಿಕ್ಕೆ ಆಗಮ್ ತತ್ರ ಭೂರಿಣಿ ಹಾರ್ದಮ ಆಜ್ಞಾ ಯಾಪತಿ ತಪತಃ ಸೃಷ್ಟಿಹೇತವೆ ಸೃಷ್ಟಿಗಾಗಿ ತಪಸ್ಸು ಮಾಡ್ತಾ ಇದ್ದ ಬಳಿಗೆ ನೀನು ಹೋದೆ ಅಲ್ವಾ ಅಂತೇಳಿ ಬ್ರಹ್ಮ ಹೇಳ್ತಾ ನಾರದನ ಆ ದೃಷ್ಟ ಸೃಷ್ಟಿಂ ಕಥಂ ಕರ್ತು ಸಮ ದಕ್ಷತನಯಃ ಇತ್ಯವೋಚಸ್ತಮಾ ತರೋದು ಅದೃಷ್ಟವಾ ಅದೃಷ್ಟವ ಅಲ್ಲ ಅದೃಷ್ಟ ಆಗ ದಕ್ಷಸೂತ್ರನ ಕುರಿತು ನೀನು ಹೇಳ್ತೀನಿ ಏನು ಅಂತ ಎಲೆ ದಕ್ಷಪುತ್ರ ಹರಿಯೇಶ್ವರೇ ಭೂಮಿಯಲ್ಲಿಯ ಸೃಷ್ಟಿಯನ್ನೇ ನೋಡಿದಂತಹ ನೀವು ಆ ಸೃಷ್ಟಿಗಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದೀರಿ ಅಂಥೇಳಿ ಕೇಳ್ತಿ ನೀನು ಅದೃಷ್ಟವಾ ತಮ್ ಭುವ ಭುವ ಸೃಷ್ಟಿಂ ಭೂಮಿಯಲ್ಲಿ ಯಾವ ರೀತಿ ಸೃಷ್ಟಿ ಇದೆ ಅಂತ ಹೇಳಿ ನೋಡದೆ कर्तुम कथं कर्त समदा नहीं हेगि ते सृष्टिमेंगे हरटदी हरियाश्वा दक्षतया दक्षसुतरा हरियरवोच तमादरा रीति है नारद अंत ब्रह्म हेतने तीशम्याथ हरियास्ते तदुक्त मतंद्रिता औत्पत्तिपत्ति ಸ್ವಯಂ ವಿಮಾಷು ಭೃಶಂ ಆಗ ಹರಿಯಶು ನಿನ್ನ ಮಾತನ್ನು ಕೇಳಿ ಸೃಷ್ಟಿಯನ್ ಮಾಡುವ ವಿಚಾರ ತುಂಬ ವಿಮರ್ಶೆ ಮಾಡಿದರು ಸುಶಾಸ್ತ್ರಜನಕೇಶ್ ಯೋನವೇದನಿವರ್ತಕ ಸಕಥಂ ಗುಣವಿಶ್ರಂಭೀಕರ್ತು ಸರ್ಗಮುಪಕ್ರಮೀತ್ ಇಶ್ಚಿತ್ಯತೆ ಪುತ್ರ ಸುಧಿಯಯ ಸುಧಿಯ ಚೈಕತೆತಸ ಪ್ರಣಮ್ಯತ ಪರಿಕ್ರಮ್ಯಾ ಮಾರ್ಗ ಅನಿವರ್ತಕ ಅಂದರೆ ಶಾಸ್ತ್ರ ಮತ್ತು ಗುರುಗಳು ಉಪದೇಶ ಇವುಗಳಿಂದ ಸೃಷ್ಟಿಯ ಕ್ರಮವನ್ನು ತಿಳಿಯದಿದ್ದವನು ಪ್ರಕೃತಿಯ ಗುಣಗಳಿಂದ ಆಗುವ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಸುಶಾಸ್ತ್ರಜನಕೇಶ್ ಯೋ ನ ವೇದ ನಿವರ್ತಕ ಸಹ ಕಥ ಗುಣವಿಶ್ರಂಭೀಕರ್ತು ಸರ್ಗಂ ಉಪಕ್ರಮೇತ್ ಅವನು ಪ್ರಕೃತಿಯ ಗುಣಗಳಿಂದ ಆಗತಕ್ಕಂತಹ ಸೃಷ್ಟಿಯನ್ನು ಹೇಗೆ ಮಾಡಬಲ್ಲ ಮಾಡುವುದು ಅಸಾಧ್ಯ ಅಂತಲೇ ನಿಶ್ಚಯಿಸಿ ಆ ದಕ್ಷಪುತ್ರರೂ ಒಂದೇ ರೀತಿಯಾದಂಥ ಬುದ್ಧಿಯುಳ್ಳವರಾಗಿ ಹ್ಞೂ ಪುತ್ರ ಸುಧಿಯ ಚ ಏಕಚೇತಸಃ ಬುದ್ಧಿವಂತರು ಹಾಗೆ ಒಂದೇ ಮನಸ್ಸುಳ್ಳವರಾಗಿ ನಾರದನಿಗೆ ನಾರದನಾದಂಥ ನಮಸ್ಕರಿಸಿ ಪುನರ್ಜನ್ಮರಹಿತವಾದ ಜ್ಞಾನ ಮಾರ್ಗವನ್ನು ಹಿಡಿದು ಮುಕ್ತರಾದರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪ್ರಣಮ್ಯ ತಮ್ ಪರಿಕ್ರಮ್ಯ ಪರಿಕ್ರಮ್ಯ ಆಯುರ್ಮಾರ್ಗಂ ಅನಿವರ್ತಕಂ ಪರಿಕ್ರಮ್ಯಾಯುಹು. ಅವರು ತೆರಳಿದರು ಎಲ್ಲಿಗೆ ಯಾವ ಮಾರ್ಗಕ್ಕೆ ಮಾರ್ಗ ಅನಿವರ್ತಕ ನಿವರ್ತ ಪುನಃ ಬಾರದಂತಹ ಮಾರ್ಗ ಪುನರ್ಜನ್ಮ ಇಲ್ಲದಂತಹ ಪಿತೃ ಮಾರ್ಗ ಪಿತೃಮಾರ್ಗ ಅಲ್ಲ ಇದು ಮೋಕ್ಷ ಮಾರ್ಗಕ್ಕೆ ತೆರಳಿದರು ಚಂದ್ರ ಯಾವುದು ಚಾಂದ್ರಾಯಣ ಅಂದರೆ ಸೂರ್ಯ ಮಾರ್ಗ ಒಂದಿನ್ನೂ ಚಂದ್ರ ಮಾರ್ಗ ಅಂಥೇಳಿ ಬರ್ತದೆ ಇದರಲ್ಲಿ ಧೂಮ ಮಾರ್ಗ ಮತ್ತೊಂದು ಯಾವುದು ಬೆಳಕಿನ ಮಾರ್ಗ ಕತ್ತಲೆಯ ಮಾರ್ಗ ಅಂಥೇಳಿ ಅಂದರೆ ಪುನಃಸೃಷ್ಟಿ ಆಗತಕ್ಕಂತಹ ಮಾರ್ಗ ಅಲ್ಲ ಇದು ಇದು ಪುನರ್ಜನ್ಮ ಆಗದಂತಹ ಲೋಕ ಅಲ್ಲಿಗೆ ಹೋಗಿ ಅವರು ಜ್ಞಾನ ಮಾರ್ಗವನ್ನು ಹಿಡಿದು ಮುಕ್ತರಾದರು ಯಾಕಂದರೆ ಅವರಿಗೆ ಈ ಪ್ರಕೃತಿಯ ಗುಣಗಳಿಂದ ಆಗುವಂತಹ ಸೃಷ್ಟಿಯ ಬಗ್ಗೆ ಶಾಸ್ತ್ರಾದಿಗಳೇ ಉಪದೇಶ ಆಗಲಿಲ್ಲ ಅವ್ರಿಗೆ ಯಾವ ರೀತಿ ಅಂತೇಳಿ ನಾವು ಹೇಗೆ ಮಾಡ್ತೇವೆ ಅದು ಮಾಡಬಲ್ಲೇವು ಅಂಥೇಳಿ ಅವರು ನಾರದನಿಗೆ ನಮಸ್ಕರಿಸಿ ಪುನರ್ಜನ್ಮರಹಿತವಾದ ಜ್ಞಾನ ಮಾರ್ಗದಿಂದ ಮುಕ್ತರಾದರು ಅಲ್ಲಿ ಸೃಷ್ಟಿ ಆಗಲಿಲ್ಲ ನಿಷ್ಫಲಾಯಿತು ಮೈತ್ನ ಸೃಷ್ಟಿ ಆಗಲಿಲ್ಲ ಹರಿಯೇಶ್ವರಿಂದ ಅಂದರೆ ನಾರದ ಬೋಧನೆ ಮಾಡಿದ ಅವರಿಗೆ ಯಾವುದನ್ನು ವಿರಕ್ತಿ ಮಾರ್ಗವನ್ನು ಬೋಧಿಸಿದ ಅದಕ್ಕಾಗಿ ಮುಂದೆ ಬರ್ತದೆ ನಾರದನಿಗೆ ಶಾಪ ದಕ್ಷಣದ್ದು ಹರಿಯೇಶ್ವರ ಶಬುಲಶ್ವರು ಅಂಥೇಳಿ ಅವರಿಬ್ಬರಿಗೂ ಕೂಡ ಇವನು ವಿರಕ್ತಿ ಮಾರ್ಗವನ್ನು ಬೋಧಿಸ್ತಾನೆ ನಾರದ ಆಗ ಸೃಷ್ಟಿ ಕಾರ್ಯ ಮುಂದುವರಿಯುವುದಿಲ್ಲ ದಕ್ಷನ ಕೆಲಸ ಸಂಕಲ್ಪ ಸಿದ್ಧಿ ಆಗುವುದಿಲ್ಲ ಹಾಗೆ ಕೋಪಗೊಂಡು ದಕ್ಷ ಸ್ಥಾಪಿಸಲಿಕ್ಕೆ ಮುಂದೆ ಬರ್ತದೆ ಅದು ನಾರದತ್ವ ಮನಃ ಶಂಭೋರ್ ಲೋಕಾನನ್ಯಚರೋ ಮುನೇ ನ್ವಿಕಾರೋ ಮಹೇಶಾನಮನೋ ವೃತ್ತಿಕರಸ್ತೋ ಎಲೆ ನಾರದನೇ ನೀನು ಮನಸ್ಸಿನಲ್ಲಿ ಶಂಕರ ಲೋಕದಲ್ಲಿಯೇ ಸಂಚರಿಸ್ತಾ ಇರತಕ್ಕಂಥವನು ಶಂಕರ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇರತಕ್ಕಂಥವನು ಹೊರಗಿನ ವಿಕಾರ ಇಲ್ಲದವನು ಮನಶ್ ಶಂಭೋಹೋ ಲೋಕಾನನ್ಯಚರೋ ಅನನ್ಯಚರ ಬೇರೆ ಎಲ್ಲಿಯು ಹೋಗದೆ ಅಲ್ಲೇ ಚನ್ ಸಂಚರಿಸ್ತಾ ಮುನಿ ನಿರ್ವಿಕಾರನು ನೀನು ವಿಕಾರವಿಲ್ಲದವನು ಮಹೇಶಾನ ಮನೋವೃತ್ತಿಕರಹ ತಥಾ ಹಾಗೆಯೇ ಸಾಮಾನ್ಯ ಜನಗಳಿಗೆ ಮಹೇಶ್ವರನಲ್ಲಿ ಭಕ್ತಿ ಉಂಟಾಗುವಂತೆ ಮಾಡುವ ಉಂಟು ಮಾಡುವವನು ಮುಕ್ತಿ ಮಾರ್ಗಕ್ಕೆ ಹಚ್ಚುವಂಥವನು ಅದರಂತೆ ಆ ದಕ್ಷ ಸೂತ್ರವನ್ನು ಕೂಡ ಉಪದೇಶಿಸಿ ಮುಕ್ತಿ ಮಾರ್ಗದಲ್ಲಿ ನೀನು ಬಿಟ್ಟೆ ಕಾಲೇ ಗತಿ ಬಹುತರೆ ಮೊಮ್ಮಃ ಪ್ರಜಾಪತಿ ನಾಶ ನಿಶಮ್ಯ ಪುತ್ರಣಾಂ ನಾರದಾದ ಅನ್ವತಪ್ಯತ ಕೆಲವು ಕಾಲ ಕಳೆದ ಮೇಲೆ ನನ್ನ ಪುತ್ರನ ದಕ್ಷ ಪ್ರಜಾಪತಿಯು ನಿನ್ನಿಂದ ತನ್ನ ಪುತ್ರರು ತಿರುಗಿ ಬರದಿರತಕ್ಕಂತಹ ಜ್ಞಾನಮಾರ್ಗವನ್ನು ಹಿಡಿದು ಮುಕ್ತಿಯನ್ನು ಹೊಂದಿದ್ದನ್ನು ಕೇಳಿ ತುಂಬ ದುಃಖಪಟ್ಟೆ ದಕ್ಷ ಮುಹುರ್ಮುಹುರ್ವಾ ಚೇದ್ ಸುಪ್ರಜ್ ಶುಚಾಂ ಶುಚಾಂ ಪದಂ ಶುಶೋಚ ಬಹುಶೋ ದಕ್ಷ ಶಿವಮಾಯಾ ವಿಮೋಹಿತ ಆ ದಕ್ಷನ ಒಳ್ಳೆಯ ಮಕ್ಕಳು ಜನಿಸುವುದು ಕೊನೆಗೆ ದುಃಖಕ್ಕಾಗಿಯೇ ಅಂತೇಳಿ ಪುನಃ ಪುನಃ ಹೇಳಿದ ಮುಹುರ್ಮುಹು ಉವಾಚ ಇದಂ ಯಾವುದನ್ನು ಪುನಃಪುನಃ ಹೇಳಿದ ಸುಪ್ರಜತ್ಂ ಶುಚಾಂ ಪದಂ ಒಳ್ಳೆ ಮಕ್ಕಳು ಹುಟ್ಟಿದರೆ ಅದು ಕೂಡ ದುಃಖಕ್ಕಾಗಿ ಆಯಿತಲ್ಲ ಶುಚಾಂ ಶೋಕಕ್ಕಾಗಿ ಶುಶೋಚ ಬಹುಶಃ ದಕ್ಷ ಶಿವಮಾಯಾ ವಿಮೋಹಿತ ಶಿವನ ಮಾಯೆಯಿಂದ ಮೋಹಿತನಾಗಿ ತುಂಬ ಶೋಕಗೊಂಡವನು ಅಹಮಾಗತ್ಯ ಸುಪ್ರೀತಿಯ ಸಾಂತ್ವಜ್ ದಕ್ಷ್ಮಾತ್ಮಜಂ ಶಾಂತಿಭಾವಂ ಪ್ರಶ್ಯ ಪ್ರಶ್ಯವ ದೈವಂ ಪ್ರಬಲ ಆಗನಾನು ಆಗ ನಾನು ನನ್ನ ಪುತ್ರನ ದಕ್ಷಿಣ ಬಳಿಗೆ ಹೋಗಿ ಯಾರು ಬ್ರಹ್ಮ ಅದೃಷ್ಟವು ಬಲವಾದದ್ದೆಂದು ಶಾಂತಿಯಿಂದಿರಬೇಕೆಂದು ಉಪದೇಶಿಸಿ ಸಮಾಧಾನ ಮಾಡಿದೆ ಶಾಂತಿಭಾವಂ ಪ್ರದರ್ಶ್ಯ ಅಲ್ಲಿ ದಕಾರ ಲೋಪ ಆಗಿದೆ ಮುದ್ರಾ ರಾಕ್ಷಸ ಹಾವಳಿ ಪ್ರಿಂಟ್ ಆಗಲಿಲ್ಲ ಶಾಂತಿಭಾವಂ ಪ್ರದರ್ಶ್ಯೇಯು ಅಂತೇಳಿ ಆಗಬೇಕಲ್ಲಿ ದೈವಂ ಪ್ರಬಲ ದೈವವೇ ಪ್ರಬಲವಾದದ್ದು ಶಾಂತಿಯಿಂದಿರಬೇಕು ಆದದ್ದಕ್ಕೆ ನೀನು ಉದ್ವೇಗ ಪಡಬೇಡ ಶೋಕ ಪಡಬೇಡ ಅಂಥೇಳಿ ಬ್ರಹ್ಮ ದಕ್ಷಿಣಿಗೂ ಉಪದೇಶಿಸ್ತಾನೆ ಅಥ ದಕ್ಷ ಪಂಚಜನ್ಯಾ ಸಪರಿ ಸಾಂಪಿ ಸಬಲಾಶ್ವಾಭಿಧಾನ್ ಪುತ್ರಾನ್ ಶಹಸ್ರಂ ಚಾಪ್ಯಜೀ ಜನತ್ ಆಗ ಏನಾಯಿತು ಬಳಿಕ ಸಮಾಧಾನಗೊಂಡ ದಕ್ಷಿಣ ತಿರುಗಿ ತನ್ನ ಪತ್ನಿಯಾದ ಸಿಕ್ನಿಯಲ್ಲಿ ಅಥವಾ ವೀರಿಣಿಯಲ್ಲಿ ಸಬಲಾಶ್ವರ್ಯತಕ್ಕಂತಹ ಹರಿಯೇಶ್ವರ ಆಯಿತು ಈಗ ಸಬಲಾಶ್ವರಿಯತಕ್ಕಂತಹ ಸಾವಿರ ಪುತ್ರರನ್ನು ಉತ್ಪತ್ತಿ ಮಾಡಿದ ಅಲ್ಲಿ ಹತ್ತು ಸಾವಿರ ಈಗ ಒಂದು ಸಾವಿರ ಪುತ್ರರು ತೇಪಿ ಜಗ್ ಮುಸ್ತತ್ರಸುತ ಪಿತ್ರಾ ದೃಢವ್ರತಃ ಪ್ರಭಾ ಸರ್ಗೇ ಪ್ರಜಾಸರ್ಗೇ ಯತ್ ಸಿದ್ಧಾಹ ಸ್ವೂರ್ವಭ್ರಾತರೋ ಯುಹೂ ಜಿತೇಂದ್ರಿಯರಾದಂತಹ ಸಬಲಾಶ್ವರೆಂಬತ್ರರು ದಕ್ಷಪುತ್ರರು ಸಹ ತಮ್ಮ ತಂದೆಯಿಂದ ಆಜ್ಞಾಪಿಸಲ್ಪಟ್ಟವರಾಗಿ ಪ್ರಜೆಗಳನ್ನು ಸೃಷ್ಟಿಸಲಿಕ್ಕೆ ತಮ್ಮ ಸಹೋದರರಾದ ಹರಿಯೇಶ್ವರು ಸಿದ್ಧಿಯನ್ನು ಹೊಂದಿದ ನಾರಾಯಣ ಸರಸ್ಸಿನ ಬಳಿಗೆ ಹೋದರು ತದುಪಸ್ಪರ್ಶನಾ ದೇವ ನಷ್ಟಾಘಾ ವಿಮಲಾಶಯಃ ತೇ ಪುರು ಮಹತ್ತಪಸ್ತತ್ರ ಜಪನ್ ಜಪಂತೋ ಬ್ರಹ್ಮಸುವ್ರತಾ ಅಲ್ಲಿ ಆ ತೀರ್ಥ ಜಲವನ್ನು ಸ್ಪರ್ಶ ಮಾಡಿದ ಕೂಡಲೇ ಪಾಪವನ್ನು ಕಳ್ಕೊಂಡವರಾಗಿ ತದು ಉಪಸ್ಪರ್ಶನಾದೇವ ನಷ್ಟ ಅಘ ಪಾಪವನ್ನು ಕಳೆದವರಾಗಿ ಅಘವನ್ನು ಕಳೆದವರಾಗಿ ವಿಮಲಾಶಯ ಶುದ್ಧ ಮನಸ್ಸುಳ್ಳವರಾಗಿ ಶುದ್ಧ ಸಂಕಲ್ಪದಿಂದ ಪರಬ್ರಹ್ಮ ಜಪಿಸುತ್ತಾ ತೇಪು ಮಹತ್ ತಪ ತತ್ರ ತಪಸ್ಸನ್ನು ದೊಡ್ಡ ತಪಸ್ಸನ್ನು ಮಾಡಿದರೂ ಜಪಂತಹ ಬ್ರಹ್ಮ ಸುವ್ರತಾ ಜಪಿಸುತ್ತಾ ಮಹತ್ತಾದ ನಿಯಮಗಳಿಂದ ತಪಸ್ಸನ್ನು ಆಚರಿಸಿದರು ಪ್ರಜಾಸರ್ಗೋ ತಾಂ ವೈ ಜ್ಞಾತ್ಮಾಗೇ ತಿ ನಾರದ ಪೂರ್ವವಚ್ಚಾಗದೋ ವಾಕ್ಯಂ ಸಂಸ್ಮರ ಐಶ್ವರೀ ಗತಿಂ ಆಗ ನೀನು ಪ್ರಜಾಸೃಷ್ಟಿಯಾಗಿ ದಕ್ಷಪುತ್ರರು ತಪಸ್ಸು ಮಾಡ್ತಾ ಇದೆ ಅಂತ ತಿಳಿದು ಈಶ್ವರ ಗತಿಯನ್ನು ಸ್ಮರಿಸುತ್ತಾ ಅವರ ಬಳಿ ಹೋಗಿ ಹಿಂದೆ ಹರಿಯೇಶ್ವರಿಗೇನು ಹೇಳಿದೆಯೋ ಅದನ್ನೇ ಇವರಿಗೂ ಹೇಳಿದೆ ಸಬಲೇಶ್ವರಿಗೂ ಕೂಡ ಭ್ರಾತೃಪಾದಿಷ್ಯ ತ್ವ ಮುನೆ ಅಮೋಘದರ್ಶನ ಅಯಾಶ್ಚೋರ್ಧ್ವಗತಿಂ ತೇಪಿ ಭ್ರತೃಮಾರ್ಗಂ ಯಜುಸ್ಸುತ ಎಲೈನಾರದನೇ ಆ ಸಬಲಾಶ್ವರಿಗೂ ಅವರ ಅಣ್ಣಂದಿಗೂ ಉಪದೇಶಿಸಿದ ಮುಕ್ತಿಮಾರ್ಗವನ್ನು ನೀನು ಉಪದೇಶಿಸಿ ಆಗ ಅವರೂ ಸಹ ತಮ್ಮ ಅಣ್ಣಂದಿರು ಹಿಡಿದದ ಮುಕ್ತಿಮಾರ್ಗವನ್ನು ಹಿಡಿದರು ಉತ್ಪಾತಾನ್ ಬಹುಶೋಪ ಪಶ್ಯ ತದ ಸಪತಿ ವಿಸ್ಮಿತ ಭೂತ್ ಸ ಮೇ ಪುತ್ರೋ ದಕ್ಷೋ ಮನಸಿ ದುಃಖಿ ಆ ಕಾಲದಲ್ಲಿ ನನ್ನ ಪುತ್ರನಾದ ದಕ್ಷಬ್ರಹ್ಮ ಅನೇಕ ಅನಿಷ್ಟಗಳನ್ನು ಉತ್ಪಾತಗಳನ್ನು ನೋಡಿದ ಅದರಿಂದ ಅವನಿಗೆ ತುಂಬ ಆಶ್ಚರ್ಯವೂ ದುಃಖವೂ ಆಯಿತು ಪೂರ್ವವ ತ್ವತ್ಕೃತ ದಕ್ಷ ಶುಶ್ರಾವಚಕಿತೋ ಭೃಷ್ ಪುತ್ರನಾಶಂ ಶುಶೋಚಾತಿ ಪುತ್ರಶೋಕ ವಿಮೋ ವಿಮೂರ್ಛಿತ ಹಿಂದಿನಂತೆ ನಿನ್ನಿಂದಲೇ ತನ್ನ ಪುತ್ರರು ನಾಶವಾದರೂ ನಾರದನಿಂದ ಅಂತೇಳಿ ಕೇಳಿ ಆ ದಕ್ಷನು ವಿಸ್ಮಯಗೊಂಡು ಪುತ್ರನಾಶ ಎಂದು ಉಂಟಾದ ಶೋಕದಿಂದ ಮೋಹಗೊಂಡು ತುಂಬ ದುಃಖಪಟ್ಟ ಶೋಕಮೂರ್ಛಿತನಾದ ಚುಕ್ರೋಧ ತುಭ್ಯಂ ದಕ್ಷೋಸೌ ದುಷ್ಟೋಯಂತ್ ಚಾಬ್ರವೀತ್ ಆಗತೈವಾಂ ಅನುಗ್ರಹಕರಸ್ತ ಆಗ ದಕ್ಷನು ನಿನ್ನನ್ನು ದುಷ್ಟನೆಂದು ಭಾವಿಸಿ ನಿನ್ನಲ್ಲಿ ತುಂಬಾ ಕೋಪಗೊಂಡ ಚು ಕ್ರೋಧ ಕ್ರೋಧವನ್ನು ಉಂಟು ಉಂಟ ನಿ ಕ್ರೋಧ ಬಂತು ತುಭ್ಯಂ ನಿನ್ನ ಬಗ್ಗೆ ದಕ್ಷ ಅಸೌದುಷ್ಟ ಅಯಂತ್ ಹೇಳಿದ ಆಗತಸ್ತ ದೈವಾತ್ ತ್ವ ಅನುಗ್ರಹಕರಸ್ತದ ಆಗ ಅನುಗ್ರಹಿಸುವ ಸ್ವಭಾವದ ನೀನು ಸಹ ಅಕಸ್ಮಾತ್ ಬಳಿಗೆ ಬಂದೆ ಶೋಕಾಷ್ಟಸ ದಕ್ಷವೋ ಹಿ ರೋಷಿ ವಿಸ್ಫುರಿತಾಧರ ಉಪಲಭ್ಯ ನಮ ಆಹತ್ಯ ಧಿಕ್ ಧಿಕ್ ಪ್ರೋಚ್ಯ ವ್ಯಗರ್ಹಯತ್ ಆಗ ಶೋಕಿಸ್ತಾ ದಕ್ಷನು ನಿನ್ನನ್ನು ಕೋಪದಿಂದ ತುಟಿಗಳು ನಡುಗುತ್ತಾ ಇರೋದು ರೋಷಿ ವಿಸ್ಫುರಿತಾಧರ ರೋಷದಿಂದ ನಡುಗುತ್ತಾ ಇರೋದು ಕೋಪದಿಂದ ವಿಸ್ಫುರಿತ ಅಧರ ತುಟಿಗಳು ನಡುಗುತ್ತಾ ಇರತಕ್ಕಂಥವಳು ಆಗಿ ಹೇಳ ಧಿಕ್ ಹೇಳಿದ ಧಿಕ್ಕಾರ ನಿನಗೆ ಧಿಕ್ ಧಿಕ್ಕಾರ ಅಂತೇಳಿ ಉಪಭ್ಯತಮಾಹತ್ಯ ಚೀ ಮೂಢ ನಿನಗೆ ನಾಚಿಕೆ ಇಲ್ವೆ ಈ ರೀತಿ ಅ ಕಾರ್ಯವನ್ನು ಮಾಡಬಹುದೇ ಹೇಳಿ ತುಂಬ ನಿಂದಿಸಿದವನು ನಾರದನನ್ನು ದಕ್ಷ ಉಚ ಕಿಂಕೃತ ತೇ ಧಮಶ್ರೇಷ್ಠ ಸಾಧೂ ನಾಂ ಸಾಧುಲಿಂಗತಃ ಭಿಕ್ಷೋ ಮಾರ್ಗೋ ಅರ್ಭಕಾಂ ವೈ ದರ್ಶಿತ ಸಾಧುಕಾರಿ ನೋ ದಕ್ಷ ನಾರದನಿ ಮತ್ತು ಹೇಳ್ತಾನೆ ಎಲೈ ಮೂರ್ಖ ಶಿರೋಮಣಿಯೇ ಕಿಂಕೃತ ತೇ ಅಧಮಶ್ರೇಷ್ಠ ಸಾಧುಗಳಾದ ನನ್ನ ಪುತ್ರರಿಗೆ ಸಾಧುವೇಷವನ್ನು ಧರಿಸಿ ಸಾಧೂನಾಂ ಸಾಧುಲಿಂಗತಃ ಸಾಧು ಓ ಎನ್ನುತಕ್ಕಂತೆ ತೂರಿ ಸಾಧುಲಿಂಗ ಚಿಹ್ನೆ ಹ್ಞೂ ಬಹಳ ಸಾಧುವೇಷ ಅದನ್ನು ಸಾಧು ಅಂಥೇಳಿ ನೀನು ವೇಷವನ್ನು ಸಾಧು ಓ ಎನ್ನುತಕ್ಕಂಥ ತೋರಿಕೆಯ ವೇಷವನ್ನು ಧರಿಸಿ ಏನನ್ನು ಉಪದೇಶಿಸಿದ್ದೀನಿ ನೀನು ಭಿಕ್ಷೋ ಮಾರ್ಗ ಅರ್ಭಕಾನ ನನ್ನ ಅರ್ಭಕರಿಗೆ ಮಕ್ಕಳಿಗೆ ತಿಳುವಳಿಕೆ ಇಲ್ಲದಂತಹ ಪಾಪ ನನ್ನ ಮಕ್ಕಳಿಗೆ ಸನ್ಯಾಸಿಯ ಮಾರ್ಗವನ್ನು ಉಪದೇಶಿಸಿದೆಯಾ ನೀನು ಯಾಕೆ ಭಿಕ್ಷೋ ಮಾಗ ಅರ್ಭಕಾಂ ವೈ ದರ್ಶಿ ದರ್ಶಿ ಸಾಧುಕಾರಿ ನ ಇದು ನ್ಯಾಯವಲ್ಲ ಸಾಧುಕಾರಿ ನ ಋಣೈ ತ್ರಿಭಿರಮುಕ್ತ ಲೋಕಯೋರುಭಯೋ ಕೃತ ವಿಘಾತಶ್ರೇಯಸೋ ಮೀಶಾ ನಿರ್ದಯೇನ ಶಠೇನ ತೇ ಋಣತ್ರಯಗಳಿಂದ ಅಮುಕ್ತರಾದಂತಹ ಅಂದರೆ ದೇವರಣ ಪಿತೃಋಣ ಮತ್ತು ಋಷಿಋಣ ಇವುಗಳನ್ನು ತೀರಿಸಿದವರಿಗೆ ಇಹ ಪರಗಳಲ್ಲಿ ಮುಕ್ತಿ ಇಲ್ಲವೆಂದು ಗೊತ್ತಿಲ್ಲ ನಿನಗೆ ಋಣಸ್ತ್ರಿ ಬಿಹಿ ಅಮುಕ್ತಾನಾಂ ಲೋಕಯೋರುಭಯೋ ಕೃತಃ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅವರಿಗೆ ಮುಕ್ತಿ ಇಲ್ಲ ಆ ರೀತಿ ಮಾಡಿಬಿಟ್ಟೆ ನೀನು ವಿಘಾತಃ ಶ್ರೇಯಸೋ ಮೀಶಾಂ ನಿರ್ಧಯೇನ ಹೀಗಿದ್ದರೂ ಆ ಮುಕ್ತರಾಗದಿರುವ ಆ ನನ್ನ ಹಾಳಾಗುವಂತೆ ನಿರ್ದಯನೋ ಮೂರ್ಖನೋ ಆದ ನೀನು ಅವರಿಗೆ ಈಗಲೇ ಜ್ಞಾನಮಾರ್ಗವನ್ನು ಉದೇಶಿಸಿ ಅವರನ್ನು ಕೆಡಿಸಿಬಿಟ್ಟು ಅಲ್ಲ ಹೀಗೆ ಮಾಡ್ಬೋದ ನೀನು ಅಂತೇಳಿ ಕೇಳ್ತಾನೆ ದೇವಋಣ ಅಂತ ಹೇಳಿದರೆ ದೇವತಾ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು ದೇವತಾ ಸೇವೆ ಪೂಜೆ ಯಜ್ಞ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಪಿತೃಋಋಣ ಅಂತೇಳಿ ಹೇಳಿದರೆ ತಂದೆ ಹೇಗೆ ತನ್ ಪಿತೃಗಳು ಹೇಗೆ ಸಂತಾನವನ್ನು ಉಂಟು ನಮ್ಮನ್ನು ಸೃಷ್ಟಿ ಮಾಡಿದರೋ ಆ ಋಣವನ್ನು ತೀರಿಸುವುದು ನಾವು ಇನ್ನು ಪುತ್ರಾದಿಗಳನ್ನು ಸೃಷ್ಟಿ ಮಾಡುವ ಮೂಲಕ ಅದು ಪಿತೃಋಣವನ್ನು ತೀರಿಸತಕ್ಕಂಥದ್ದು ಪ್ರಜಾಸಂಪತ್ ಸಿದ್ಧಿ ಅದು ಪಿತೃಋಣ ತೀರಿಕೆ ಪಿತೃಋಣವನ್ನು ತೀರಿಸುವಂಥದ್ದು ಆ ಮೂಲಕ ಇನ್ನು ಋಷಿಋಣ ಅಂತೇಳಿದರೆ ಏನು ಸ್ವಾಧ್ಯಾಯ ಅಧ್ಯಾಯ ಅಧ್ಯಯನ ಮತ್ತು ಅಧ್ಯಾಪನ ತಾನು ಅಧ್ಯಯನ ಮಾಡುವಂಥದ್ದು ಋಷಿಗಳು ಕಂಡುಹಿಡಿದಂತಹ ವೇದಾದಿಗಳನ್ನು ಶಾಸ್ತ್ರಗಳನ್ನು ಹಾಗೆ ಅಧ್ಯಾಪನ ಮಾಡುವಂತಹದ್ದು ಯಜನ ಯಾಜನಾದಿಗಳು ದೇವಋಣಕ್ಕೆ ಸೇರ್ತದೆ ಅದರಲ್ಲಿ ಪಿತೃಯೋಜನಾ ಕೂಡ ಅಂದರೆ ಸೃಷ್ಟಿಕೈದು ಯಾವುದು ಪ್ರಜಾಸೃಷ್ಟಿ ಪ್ರಜಾಸಂಪತ್ತು ಸೃಷ್ಟಿ ಅದು ಪಿತೃಋಣಕ್ಕೆ ಬರ್ತದೆ ಋಷಿಋಣ ಅಂತೇಳಿ ಅಧ್ಯಯನ ಅಧ್ಯಾಪನಾದಿಗಳು ಬರ್ತವೆ ತಾವು ಕಲಿತದನ್ನು ಇನ್ನೊಬ್ಬರಿಗೆ ಹೇಳದ ಹೇಳತಕ್ಕಂಥದ್ದು ಅದು ಪಿತೃ ಋಷಿಋಣವನ್ನು ತೀರಿಸ್ತಕ್ಕಂಥದ್ದು ಹೀಗೆ ಮಾಡದಿದ್ದರೆ ಇಹ ಮುಕ್ತಿ ಇಲ್ಲ ಅಂದರೆ ನಿನಗೆ ಗೊತ್ತಿಲ್ವಾ ಆದರೂ ನಿನ್ನ ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಅವರನ್ನು ಕೆಡಿಸಿಬಿಟ್ಟೇ ಅಲ್ಲ ಅಂಥೇಳಿ ಹೇಳ್ತಾನೆ ದಕ್ಷ ಋಣಾನಿ ತ್ರೀಣ್ಯಅಾಕೃತ್ಯ ಯೋ ಗೃಹಾತ್ ಪ್ರವ್ರಜೇತ್ ಪುಮಾನ್ ಮಾತರಂ ಪಿತರಂತ್ಯ ಮೋಕ್ಷಿಚ್ಛನ್ ಪ್ರಜತ್ಯಧ ಹೋ ಹಿಂದೆ ಹೇಳಿದ ಮೂರು ಗುಣ ಋಣಗಳನ್ನು ತೀರಿಸದೇ ತಂದೆ ತಾಯಿಗಳನ್ನು ಬಿಟ್ಟು ಯಾವನು ಮುಕ್ತಿಯನ್ನು ಹೊಂದುವ ಇಚ್ಛೆಯಿಂದ ಸನ್ಯಾಸಿಯಾಗ್ತಾನೋ ಅವನು ಅಧೋಗತಿಯನ್ನು ಹೊಂದುತ್ತಾನೆ ಅಂತೇಳಿ ಹೇಳ್ತಾನೆ ದಕ್ಷ ಋಣಾನಿತ್ರೀಣ್ಯ ಅಪಾಕೃತ್ಯ ದೂರ ಮಾಡಿ ಯೋ ಪ್ರವ್ರಜೇತ್ ಪುಮಾನ್ ಮನೆ ಬಿಟ್ಟು ಹೊರಟರೆ ಮಾತರಂ ಪಿತರಂತ್ಯ ತಂದೆ ತಾಯಿಯರನ್ನು ಬಿಟ್ಟು ಹೋದರೆ ಮೋಕ್ಷಿಚ್ಛನ್ ವ್ರಜತಿ ಅಧಃ ಮೋಕ್ಷವನ್ನು ಬಯಸಿ ಹೋದರೆ ಆ ರೀತಿಯಾಗಿ ಈ ಋಣಗಳನ್ನು ತೀರಿಸದೆ ಹೋದರೆ ವ್ರಜತಿ ಅಧಃ ಅವನು ಕೆಳಕ್ಕೆ ಬೀಳ್ತಾನೆ ಪತನ ಹೊಂದುತ್ತಾನೆ ನಿರ್ದಯಸ್ವಂ ಸು ನಿರ್ಲಜ್ಜ ಶಿಶುಧೀ ಭಶೋ ಭಿತ್ ಯಶೋ ಅಪಹ ಆ ಶಿಶುಗಳ ಮಕ್ಕಳ ಬುದ್ಧಿಯನ್ನು ನೀನು ಭೇದನ ಮಾಡಿದೆ ಮನಸ್ಸನ್ನು ನೀನು ಹಾಳು ಮಾಡಿದೆ ನಿರ್ದಯಹತ್ವ ನೀನು ನಿರ್ದಯನು ದಯ ಇಲ್ಲದವನು ಸು ನಿರ್ಲಜ್ಜ ಲಜ್ಜೆ ಕೂಡ ಇಲ್ಲ ನೀನು ಲಜ್ಜೆಗೆಟ್ಟವ ನೀನು ತಿರುವಳಿಕೆಗಳ ಪಾಪ ನನ್ನ ಶಿಶು ಮಕ್ಕಳ ಮನಸ್ಸನ್ನು ಕೆಡಿಸಿ ನಿನ್ನ ಯಶಸ್ಸನ್ನೇ ನೀನು ಕೆಡಿಸಿಕೊಂಡೆ ಯಶೋಪಹ ನಿನ್ನ ಯಶಸ್ಸು ಕೀರ್ತಿಯೇ ಹಾಳಾಯಿತು ನನ್ನ ಮಕ್ಕಳದ್ದು ಕೂಡ ಹಾಗೆ ಆಯಿತು ಹರೇ ಪಾರ್ಶದ ಮಧ್ಯೆ ವೃಥಾಚರಸಿ ಮೂಢಧೀಹಿ ಅಪ್ಪ ಯಶಸ್ಸಿಗೆ ನೀನು ಗುರಿಯಾಗಿದ್ದೀ ಇಂತಹ ನೀನು ವಿಷ್ಣುವಿನ ಪಾರ್ಶ್ವದ ಗಣಗಳ ಮಧ್ಯದಿರಲಿ ಇರಲಿಕ್ಕೆ ನೀನು ಯೋಗ್ಯನಲ್ಲ ಅಂತೇಳಿ ಹೇಳ್ತಾನೆ ವೃಥಾಚರಸಿ ನೀನು ವ್ಯರ್ಥವಾಗಿ ಸಂಚರಿಸಿ ನೀನು ಹರಿಗಣಗಳ ಮಧ್ಯದಲ್ಲಿ ಹರಿಪಾಶದರ ಮಧ್ಯದಲ್ಲಿ ಮೂಢಬುದ್ಧಿ ಉಳ್ಳವ ನೀನು ಅಂತೇಳಿ ಮುಹುರ್ಮುಹುರ್ ಅಭದ್ರಂ ತ್ವಚರೋ ಮೇ ಅಧಮಾಧಮ ವಿಭವೆತ್ ಭ್ರಮತಸ್ತೆ ಪದಂ ಲೋಕೇಶು ನ ಸ್ಥಿರಂ ಶಶಾಪೇತಿ ಶುಚಾ ದಕ್ಷ ಸಾದು ಸಾಧುಸಮ್ಮತ ಬುಬೋಧ ನೇಶ್ವರೇಚ್ಛಾಂಸ ಶಿವಮಾ ವಿಮೋಹಿತ ಹೋ ಎಲೆ ಮೂರ್ಖನೇ ಪುನಃಪುನಃ ನಿನಗೆ ನನಗೆ ಕೆಡುಕನ್ನು ಮಾಡಿದ್ದೀನಿ ನೀನು ಎರಡು ಸಲ ಹರಿಯ ಶೂರನ್ನು ಕೆಡಿಸಿದೆ ಶಬಲಶೂರನ್ನು ಕೆಡಿಸಿದೆ ಆದ ಕಾರಣ ನೀನು ಯಾವಾಗಲೂ ಮೂರು ಲೋಕಗಳನ್ನೂ ಸಂಚರಿಸ್ತಾಯಿರು ಏನು ಮಾಡು ವಿಭವೇತ್ ಭ್ರಮತಃ ತೇ ಅತ ಪದಂ ಲೋಕೇಶು ನ ಸ್ಥಿರಂ ಯಾವ ಒಂದು ಲೋಕದಲ್ಲಿ ನೀನು ಇರುವುದು ಬೇಡ ಮೂರು ಲೋಕ ತಿರುಗಾಡ್ತಾನೆ ಇರು ನೀನು ಹ್ಞೂ ನಿತ್ಯ ಸಂಚಾರಿಯಾಗು ತಿರುಗಾಡದವಾಗು ನೀನು ಹ್ಞೂ ಬೇರೆ ತಿರುಗಾಡಿಯಾಗು ಅಂತೇಳಿ ಶಪಿಸಿ ಶಪಿಸಿ ಬಿಟ್ಟ ಒಂದು ಕ್ಷಣವು ನಿನ್ನ ಕಾಲುಗಳು ಒಂದೆಡೆಯಲ್ಲಿ ಸ್ಥಿರವಾಗಿ ಇರದಿರಲಿ ಅಂತೇಳಿ ಕೋಪಗೊಂಡಂತ ದಕ್ಷ ಆ ಸಾಧುಶ್ರೇಷ್ಠ ನಿನ್ನನ್ನು ಶಪಿಸಿದ ನಾರದನನ್ನು ವಿಭವೇತ್ ಭ್ರಮತಃ ತೇ ಅತಃ ಪದಂ ಲೋಕೇಶು ಸ್ಥಿರಂ ಶಶಾಪ ಇತಿ ಶುಚಾ ದುಃಖದಿಂದ ಈ ರೀತಿಯಾಗಿ ದಕ್ಷ ತ್ವಾಂ ನಿನ್ನನ್ನು ಶಪಿಸಿದ ತದ ಸಾದು ಕೋಬಣ್ಣದ ದಕ್ಷ ದುಃಖದಿಂದ ಕೂಡ ಈ ಸಾಧುಶ್ರೇಷ್ಠನಾದ ನಾರದನನ್ನು ಶಪಿಸಿದ ಶಿವಮಾಯೆಯಿಂದ ಮೋಹಿತನಾದ ಅವನು ಈಶ್ವರೇಚ್ಛೆಯೇ ಆಗಿರುವುದು ಅಂತೇಳಿ ಆಗ ತಿಳಿಯಲಿಲ್ಲ ಅವನು ಬುಬೋಧ ನ ಈಶ್ವರೇಚ್ಛಾಂಶ ಶಿವಮಾಯಾ ವಿಮೋಹಿತ ಶಿವಮಾಯೆಯಿಂದ ಮೋಹಿತನಾಗಿ ಇದು ಭಗವಂತನ ಇಚ್ಛೆ ಅಂತೇಳಿ ತಿಳಿಯಲಿಲ್ಲ ನಾನೇ ಶಾಪಿಸಿದೆ ಅಂತೇಳಿ ತಿಳ್ಕೊಂಡ ದಕ್ಷ ಶಾಪಂ ಪ್ರದ್ಯಗ್ ಪ್ರತ್ಯಗ್ರಹೀಚ್ಛ ತ್ವಂ ಸಮುನೇ ಮುನೇ ಏಶಯೇವ ಏಷೇವ ಬ್ರಹ್ಮ ಸಾಧು ಸಹ ತೇಸೋಪಿ ಚ ಸ್ವಯಂ ಎಲೆನಾರದನೇ ಆಗ ನೀನು ಯಾವ ವಿಕಾರವೂ ಇಲ್ಲದೆ ಶಾಂತಿಯಿಂದ ದಕ್ಷಿಣ ಶಾಪವನ್ನು ಪರಿಗ್ರಹಿಸಿದೆ ಬ್ರಹ್ಮನಿಷ್ಠನಾದ ಸಾಧುವಿನ ಲಕ್ಷಣವೇ ಇದು ನೀನು ಪುನಃ ಶಾಪ ಕೊಡ್ಲಿಕ್ಕೆ ಹೋಗಲಿಲ್ಲ ಕೋಪಗೊಳ್ಳಲಿಲ್ಲ ಆ ಸಾಧುವು ಸಹ ಎಲ್ಲ ವಿಧವಾದ ತೊಂದರೆಗಳನ್ನು ಸಹನೆಯಿಂದ ಪರಿಗ್ರಹಿಸಿ ಅನುಭವಿಸ್ತಾನೆ ಯಾರು ಬ್ರಹ್ಮನಿಷ್ಠನ ಸಾಧು ಕೂಡ ಅದೇ ರೀತಿ ನೀನು ಕೂಡ ಮಾಡಿದ್ದೀಯಾ ಎಲ್ಲವನ್ನು ಇದ್ದ ಹಾಗೆ ಸ್ವೀಕರಿಸುವಂಥದ್ದು ಶಾವ ಆಗಲಿ ಹೊರ ಆಗಲಿ ಏನನ್ನೇ ಆಗಲಿ ಬಂದಂತೆಯೇ ಸ್ವೀಕರಿಸೋಕ್ಕಂಥ ಕಷ್ಟ ಆಗಲಿ ಸುಖ ಆಗಲಿ ಅದು ಬ್ರಹ್ಮನಿಷ್ಠನ ಸ್ಥಿತಿ ಸ್ಥಿತ ಸ್ಥಿತಪ್ರಜ್ಞಾನ ಸ್ಥಿತಿ ಅದು ಅಂದರೆ ಸ್ಥಿರಬುದ್ಧಿಯ ಒಂದು ಸ್ಥಿತಿ ಆಗಿರ್ತದೆ ಅಂತೇಳಿ ಹೇಳ್ತಾನೆ ಅದೇ ರೀತಿ ನೀನು ಕೂಡ ಮಾಡಿದೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ನಾರದನಿಗೆ ಇ ಶ್ರೀ ಶಿವಮಹಾಪುರಾಣೇ ರುದ್ರಸಂಹಿಂ ಸತೀಖಂಡೇ ತ್ರಯೋದಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ ರುದ್ರಸಂಹಿತೆಯಲ್ಲಿನ ಸತೀಖಂಡದಲ್ಲಿ ನಾರದ ಶಾಪವರ್ಣನ ಎನ್ನತಕ್ಕಂತಹ ಹದಿಮೂರನೇ ಅಧ್ಯಾಯ ಮುಗೀತು ಇನ್ನು ಹದಿನಾಲ್ಕನೇ ಅಧ್ಯಾಯವನ್ನು ನಾಳೆ ಬೀಸ ನೋಡೋಣ ಹರೇ ರಾಮ ಓಂ ತತ್ಸದ ಶಿವಾರ್ಪಣಮಸ್ತು